ಗುಂಡನು ಪ್ರಜಾ ಬಂದಾಗಲೆಲ್ಲ ನಮ್ಮೂರಿಗೆ ಬರಲು ನಮ್ಮ ರೈತರ ಜೀವನದಲ್ಲಿ ಅವನು ಏನು ತಿರುಳು ಕಂಡಿದ್ದಾನೋ ಅದು ಅವನಿಗೇ ಗೊತ್ತು ಈಚೀಚೆಗೆ ಅವನ ಜೊತೆಯಲ್ಲಿ ಅಲೆದು ರೈತರ ಜೀವನದಲ್ಲಿ ಸ್ವಲ್ಪ ತಿರುಳು ಇದ್ದರೂ ಇರಬಹುದು ನನಗೂ ತೂದು ತೋರುಹತ್ತಿದೆ ಗುಂಡನು ಒಂದು ಸಲ ಬೆಂಗಳೂರಿನಿಂದ ನನಗೆ ಹೀಗೆ ಕಾಗದ ಬರದನು ಇಲ್ಲಿಯ ಹಾಳು ಜೀವನ ಸಾಕಾಯಿತು ಎಲ್ಲಾ ಎಂತದಿಂದ ಒಂದೇ ವಿಧ ವಿಧವಾಗಿ ಕಡದಂತೆ ಈ ಜೀವನದಲ್ಲಿ ವಿವಿಧ ವಿವಿಧತೆ ಇಲ್ಲ ಶಕ್ತಿ ಇಲ್ಲ ಚೈತನ್ಯವಿಲ್ಲ ಒಂದೇ ಸಮ ಒಂದೇ ಸಮನಾದ ಜನರು ಒಂದೇ ವಿಧವಾದ ಕೆಲಸ ಏಳುವುದು ಕಾಫಿ ಕುಡಿಯುವುದು ಕಾಲೇಜಿಗೂ ಕಚೇರಿಗೆ ಹೋಗುವುದು ಕಚೇರಿಯಿಂದ ಕ್ಲಬ್ಗೆ ಹೋಗುವುದು ಹೌಡೀಡು ಎಂಬುದಾಗಿ ಪ್ರತಿದಿನವೂ ಒಂದು ವಿಧವಾದ ಮಾತುಗಳನ್ನಾಡುವುದು ಇದರಿಂದ ನನಗೆ ಬೇಸರಿಕೆಯಾಗಿದೆ ಕಾಲೇಜಿಗೆ ಹದಿನೈದನೇ ತಾರೀಕಿನಿಂದ ರಜಾ ನಿಮ್ಮ ಹಳ್ಳಿಗೆ ಬರುತ್ತೇನೆ ಹೊಳೆಯಲ್ಲಿ ಈಳಜಾಡಬೇಕು ನಿಮ್ಮ ಜನರೊಂದಿಗೆ ಕುಣಿದಾಡಬೇಕು ಆಗ ಈ ಬೇಸರಿಕೆ ಸ್ವಲ್ಪ ಮಟ್ಟಿಗೆ ಗುಣವಾಗಬಹುದು ನಾನು ಬಾ ನಾನು ಕೂಡಲೇ ಇಲ್ಲಿಗೆ ಬಾ ಈ ತಿಂಗಳು ಇಪ್ಪತ್ತೊಂದನೇ ತಾರೀಕು ಯುಗಾದಿ ಹಬ್ಬ ಆಮೇಲೆ ಸುಗ್ಗಿ ನೋಡಿಕೊಂಡು ಹೋಗಿವೆಯಂತೆ ಎಂದು ಬರೆದೇ ಗುಂಡನು ಹದಿನಾರನೆಯ ತಾರೀಕು ಬೆಳಗ್ಗೆ ನಮ್ಮೂರಲ್ಲಿ ಹಾಜರಾದನು ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ಶೀನಪ್ಪ ನಾಣಿ ಇಬ್ಬರು ಐದು ಆರು ಸ್ಕೂಲು ಹುಡುಗರನ್ನು ಕರೆದುಕೊಂಡು ರಸ್ತಿಯ ಮಾವಿನ ಮರಗಳಿಂದ ಬೇಕಾದಷ್ಟು ಎಲೆಗಳನ್ನು ಉದುರಿಸಿಕೊಂಡು ಪ್ರತಿ ಮನೆಯ ಸ್ವಲ್ಪ ಸ್ವಲ್ಪ ಹಾಕುತ್ತಾ ಹೋದರು ಆ ದಿನ ಎಲ್ಲಿ ನೋಡಿದರೂ ಹಬ್ಬದ ಆನಂದವೂ ಬಿಡುವು ತೋರುತ್ತಿದ್ದು ಪೇಟೆಯ ಗೌಡರು ಮಡಿಯಾಗಿ ಹೊಳೆಯಲ್ಲಿ ಸ್ನಾನ ಮಾಡಿ ಹೊಸ ಹುಟ್ಟುಕೊಂಡು ತಲೆಗೆ ಹೂವನ್ನು ಮುಡಿದುಕೊಂಡು ವಿರಾಮವಾಗಿ ದೇವಸ್ಥಾನಕ್ಕೆ ಹೋಗುತ್ತಿದ್ದರು ಸ್ತ್ರೀಯರೆಲ್ಲರೂ ಪ್ರಾತಃ ಕಾಲ ನದಿಗೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬಂದು ಅಡಿಗೆ ಕೆಲಸದಲ್ಲಿ ತೊಡಗಿದ್ದರು ವ್ಯವಸಾಯವನ್ನು ಮುಖ್ಯ ಕಸಬಾಗಿ ಮಾಡತಕ್ಕ ನಮ್ಮ ಊರ ರೈತರು ಮತ್ತು ಬ್ರಾಹ್ಮಣರ ಮನೆಗಳಲ್ಲಿ ಅನೇಕ ಆದಿ ಕರ್ನಾಟಕರು ಕೂಲಿ ಕೆಲಸ ಮಾಡುತ್ತಾರೆ ಯಜಮಾನರು ಯುಗಾದಿಯ ಹಬ್ಬದ ದಿವಸ ಅವರಿಗೆಲ್ಲ ಹೊಸ ಬಟ್ಟೆಗಳನ್ನು ವಾಡಿಕೆಯಾಗಿದೆ ಜೋಡಿದಾರರ ಮನೆಯಲ್ಲಿ ಹದಿನೈದು ಇಪ್ಪತ್ತು ಜೀತದ ಆಳುಗಳಿದ್ದಾರೆ ಇವರಲ್ಲಿ ಕೆಲಸ ಮಾಡುವ ಆಳುಗಳಿಗಿಂತಲೂ ಸುಮ್ಮನೆ ಕುರಿತು ಕಾಲಹಾಕುವ ಆಳುಗಳ ಸಂಖ್ಯೆಯೇ ಹೆಚ್ಚು ಉಪಾಧ್ಯೆಗೆ ಮಂತಕ್ಕಿಂತಲೂ ಉಗುಳೆ ಹೆಚ್ಚು ಎಂಬಂತೆ ಅವರ ಬಳಿ ಅನವಶ್ಯಕವಾಗಿ ಇಷ್ಟು ಮಂದಿ ಸೇರುವುದಕ್ಕೆ ಕೆಲವು ಕಾರಣಗಳಿವೆ ಅವರು ರೈತರ ಅನೇಕರು ಅವರಿಂದ ಸಾಲವನ್ನು ಪಡೆದು ಜೀವಿಸುತ್ತಾರೆ ಆ ಸಾಲವನ್ನು ಹಿಂದಿರುಗಿಸಲು ಸಕ್ತಿ ಹಿಂದಿರುಗಿ ಹಿಂದಿರುಗಿಸಲು ಅಶಕ್ತರಾದವರು ಇವರ ಮನೆಯಲ್ಲೇ ಇದ್ದು ಕೆಲಸ ಮಾಡಿಕೊಂಡು ಸಾಲವನ್ನು ತೀರಿಸುತ್ತಾರೆ ಜೋಡಿದಾರರು ಸ್ವಲ್ಪ ಪೂರ್ವಿಕರಾದದರಿಂದ ಹಿಂದಿನ ಪೂರ್ವಿಕರಂತೆ ತಮ್ಮ ಮನೆಯಲ್ಲಿ ಹೆಚ್ಚು ಆಳುಗಳನ್ನಿಟ್ಟುಕೊಂಡು ಅವರಿಗೆ ಪೋಷಕರಾಗಿದ್ದು ಅವರಿಂದ ಜೋಡಿದಾರರು ಮಹಾರಾಜರಂತೆ ಸಾವಿರಾರು ಕುಟುಂಬಗಳನ್ನು ಸಂರಕ್ಷಿಸಿದ್ದಾರೆ ಎಂದು ಹೊಗಳಿಸಿಕೊಳ್ಳಲು ಅವರಿಗೆ ಅತ್ಯಾನಂದ ಇರಲಿ ಯುಗಾದಿ ಹಬ್ಬದ ದಿವಸ ನಾನು ಗುಂಡನ್ನು ಜೋಡಿದಾರರು ಮನೆಗೆ ಹೋದೆವು ಜೋಡಿದಾರರು ತಮ್ಮ ಆಳುಗಳಿಗೆಲ್ಲ ಹೊಸ ಬಟ್ಟೆಯನ್ನು ಹಂಚಿ ತಮ್ಮಿಂದ ಪೋಷಿತವಾದ ಆ ಸುಮಾರಿಗಳ ಪಳೆಯನ್ನು ಕಂಡು ಆನಂದ ಪಡುತ್ತಿದ್ದರು ನಾನು ಗುಂಡನ್ನು ಇದೆಲ್ಲವನ್ನು ನೋಡಿಕೊಂಡು ಮನೆಗೆ ಹೋಗಿ ಊಟ ಮಾಡಿ ಕುಳಿತವು ಆ ವೇಳೆಗೆ ಶೀನಪ್ಪ ನಾಣಿ ಇಬ್ಬರು ಅಲ್ಲಿಗೆ ಬಂದರು ಅವರ ಮೈ ಮೇಲೆ ಬಸವನನ್ನು ಆಡಿಸುವ ಮೈ ಮೇಲೆ ಇರುವಂತೆ ಬಗೆ ಬಗೆಯ ಬಟ್ಟೆಯ ಚೂರುಗಳಿದ್ದವು ಸೀರೆಯ ಚೂರುಗಳು ಶಾಲುವಿನ ಚೂರುಗಳು ಪಂಚೆಯ ತುಂಡುಗಳು ಅವರನ್ನು ನೋಡಿ ನನಗೆ ಚೆಂಡಿನ ವಿಷಯ ಜ್ಞಾಪಕ ಬಂದಿತು ಯುಗಾದಿ ಹಬ್ಬದ ದಿವಸ ನಮ್ಮ ಊರಿನಲ್ಲಿ ಚೆಂಡಿನ ಆಟ ಬಳಲು ಜೋರು ಮೊಹರಂ ಹಬ್ಬದ ದಿವಸ ಜನರು ಸೌದೆಯನ್ನು ಜೋಪಾನ ಮಾಡುವಂತೆ ಯುಗಾದಿ ಹಬ್ಬದ ದಿವಸ ನಮ್ಮೂರ ಹೆಂಗಸರು ಬಟ್ಟೆಯ ತುಂಡುಗಳನ್ನೆಲ್ಲ ಜೋಪಾನ ಮಾಡುತ್ತಾರೆ ಶೀನಪ್ಪ ನಾಣೆ ಎಲ್ಲಾ ಕಡೆಯೂ ತಿರುಗಿ ಐದು ಆರು ಚಂಡಿಗೆ ಬೇಕಾದಷ್ಟು ತಂದೆ ತರುತ್ತಾರೆ ಶಾಸ್ತ್ರಿಗಳ ಹಿತ್ತಲ ಬೇಲೆಯ ಮೇಲೆ ಒಂದು ಸಿರಿಯ ತುಂಡನ್ನು ಒಣಗಿ ಹಾಕಿದ್ದರು ಅಲ್ಲೇ ಶಾಸ್ತ್ರಿಗಳ ಸೊಸೆಯನ್ನು ಇಟ್ಟಿದ್ದಳಂತೆ ಅವಳು ತೆಗೆದುಕೊಂಡು ಹೋಗಬೇಡಿ ಎಂದಳಂತೆ ಶೀನಪ್ಪನು ಈ ದಿವಸ ಹೇಳಬೇಡಿ ನನ್ ಕಣ್ಣಿಗೆ ಬಿಡುವಂತೆ ಇಟ್ಟಿದ್ದು ನಿಮ್ ತಪ್ಪು ಎಂದು ಹೇಳಿ ಅವಳಿಗೆ ಒಂದು ಸಲ ಕೈ ಮುಗಿದು ಬಿಟ್ಟದಂತೆ ಅವಳನ್ನು ಆಚಿಕೆಯಿಂದ ಒಳಕ್ಕೆ ಹೊಟ್ಟುವುದ್ಮೇಲೆ ಆ ಬಟ್ಟೆಯನ್ನು ತಂದನಂತೆ ಚೆಂಡಿನ ಮೇಲಕ್ಕೆ ಹೊಲೆಯಲು ಬಿಳಿಯ ಬಟ್ಟೆ ಅದು ಸಿರಿಯ ಚಂಡೆಂದು ಕಾಣಕೂಡದು ಒಳಗಡೆ ಚೂರನ್ನು ಸುತ್ತಿರುವುದು ತಿಳಿದರೂ ತಿಳಿದರೂ ಸ್ವಲ್ಪ ಹಾಗೆಯೇ ಶೀನಪ್ಪ ಉಪಾಯ ಮಾಡಿ ನಮ್ಮ ಭಾವನವರಿಂದಲೂ ಒಂದು ಹಳೆಯ ಚೌಕವನ್ನು ಕಿತ್ತು ತಂದಿದ್ದನು ಗುಂಡನು ಗುಂಡನು ಇದನ್ನು ನೋಡಿ ಇಷ್ಟು ತಾಪತ್ರೆಯಾತಕೆ ನನ್ನ ಹಳೆಯ ಪಂಚೆ ಒಂದಿದೆ ತೆಗೆದುಕೋ ಎಂದು ನೀನ್ ಮಹಾಕರ್ಣ ಎಲ್ಲರಿಂದರೂ ಒಂದೊಂದು ಚೂರು ಬಟ್ಟೆ ವಸೂಲ್ ಮಾಡದೆ ನಮ್ಮೂರು ಮಾಮೂಲು ಎಂದನು ಸಾಯಂಕಾಲ ನಮ್ಮ ಊರಿನ ದೇವಸ್ಥಾನದ ಪ್ರಕಾರದಲ್ಲಿ ಎಲ್ಲರೂ ಆಟಿಕೆ ಸೇರಿದರು ಶೀನಪ್ಪ ಎರಡು ಗಟ್ಟಿಯಾದ ದಪ್ಪು ಚೆಂಡುಗಳನ್ನು ಹೊಳೆದು ತಂದನು ಅಲ್ಲದೆ ಮೂರು ನಾಲ್ಕು ಚಿಕ್ಕ ಚೆಂಡುಗಳನ್ನು ಬೇರೆ ಹೊಲಿದು ಉದಿ ಹುಡುಗರಿಗೆಲ್ಲ ಕೊಟ್ಟಿದ್ದನು ಒಬ್ಬರನ್ನು ಬಿಡದ ಶೀನಪ್ಪನು ದೊಡ್ಡವರನ್ನೆಲ್ಲ ಚೆಂಡಾಟಕ ಹೊರಡಿಸಿದನು ಐವತ್ತು ಅರವತ್ತು ವರ್ಷದ ಮುದುಕರನ್ನು ಹೊರಟಿಸಿ ಬಿಟ್ಟೆನು ಜೋಡಿದಾರರು ಹೊರಟರು ನಮ್ಮ ಭಾವನವರು ಹೊರಟರು ಶಾಸಕಗಳು ಮಾಟ ಮಾತ್ರ ಹುಡುಗರು ಹೋಗಿ ಆಡೇರಯ್ಯ ನಮ್ಮಂತಹ ಮುದುಕರಿಗೆ ಯಾಕೆ ಹೋಳ್ವಿಕೋತಿರಿ ಎಂದರು ಆದರೆ ಜನರು ಬಿಡಲಿಲ್ಲ ಕೊನೆಗೆ ಶ್ವಾಸಗಳು ಹೊರಟರು ಐವತ್ತು ಅರವತ್ತು ವಯಸ್ಸಿನ ಹೆಣ್ಣು ಮುದುಕರು ಹಣ್ಣು ಮುದುಕರು ಚಂಡಾಡುವುದನ್ನು ನೋಡಲು ಸ್ತ್ರೀಯರೆಲ್ಲರೂ ದೇವಸ್ಥಾನದ ಬಾಗಿಲಲ್ಲಿ ನೆರೆದರು ಆಟವು ಬಹಳ ಉತ್ಸಾಹದಿಂದ ನಡೆಯಿತು ಜೋಡಿದಾರರಿಗೆ ಶಾಸ್ತ್ರಿಗಳಿಗೆ ನಮ್ಮ ಭಾವನವರಿಗೆ ಚೀನಪ್ಪನ ಮತ್ತು ಗುಂಡನಿಗೆ ಧಗ್ಗೆಯ ಚಂಡಿನಲ್ಲಿ ಬೇಕಾದಂತೆ ಏಟುಗಳು ಬಿದ್ದವು ಒಬ್ಬೊಬ್ಬರಿಗೆ ಏಟು ಬಿದ್ದಾಗಲೂ ಬಾಗಿಲಿನಲ್ಲಿ ಕುಳಿತಿದ್ದ ಸ್ತ್ರೀಯರು ಹೂ ಎಂದು ಹೋ ಎಂದು ನಗುತ್ತಿದ್ದರು ಬರುಬರುತ್ತ ಆಟಗಾರರು ತಮಗೆ ವಯಸ್ಸಾಗಿದೆ ಎಂಬುದನ್ನೇ ಮರೆತು ಬಿಟ್ಟರು ನಗದು ಕೂಗಿ ಕುಣಿದಾಡುವುದಕ್ಕೆ ಪ್ರಾರಂಭಿಸಿದರು ಕೊನೆಗೆ ಆಟದ ಉತ್ಸಾಹದಿಂದಲೂ ವಿನೋದಿಂದಲೂ ಕೊನೆಗೊಂಡಿತು ಊಟವಾದ ಮೇಲೆ ಅವರು ಏರುತ್ತ ದೇವಸ್ಥಾನದ ಜಗಲಿಯ ಮೇಲೆ ಕುಳಿತುಕೊಂಡರು ಜೋಡಿದಾರರ ಹಿತ್ತಲಿನಲ್ಲಿ ಒಂದು ಮರದಲ್ಲಿ ಎಳನೀರು ಕಾಣುತ್ತಿದ್ದು ಶಾಸಕಗಳು ಓಡಾಡುವ ಬಹಳ ಬಾಯಾರಿಕೆ ಆಗಿದೆ ಎಳ್ನೀರು ಸಿಕ್ಕಿದ್ರೆ ಕುಡಿಯಬಹುದಾಗಿತ್ತು ಎಂದರು ಜೋಡಿದಾರರು ಹಿತ್ತೋಡಿ ಅದರಲ್ಲಿ ಒಂದು ಬುದಿ ಹತವಾಗಿದೆ ಆದರೆ ಇವತ್ತು ಆಳುಗಳೆಲ್ಲ ಹೊರಟೋಗಿದ್ದಾರೆ ಕೆಡುವವರು ಯಾರು ಇಲ್ಲ ಮನೆಯಿಂದ ಸ್ವಲ್ಪ ಪನಕ ಮಾಡಿ ತರಿಸುತ್ತೇನೆ ಎಂದರು ಶಾಸ್ತ್ರಿಗಳು ಚೀನಪ್ಪನ ಕಡೆ ನೋಡಿದರು ಚೀನಪ್ಪನು ನಾಣೆಯ ಕಡೆ ನೋಡಿದನು ನಾಣೆಯ ಜೋಡಿದಾರರೊಂದಿಗೆ ಚೀನಪ್ಪ ಬೇಕಾದ್ರೆ ಎಣ್ಣೆಯ ಕೂಡ ಕೆಡುತ್ತಾನೆ ಎಂದನು ಜೋಡಿದಾರರು ಬೆಳಗಿನಿಂದ ಓಡಾಡಿ ಸೋತಿದ್ದಾನೆ ಪಾಪ ಅವನಿಗೆ ತೊಂದರೆ ಕೊಡಬೇಡಿ ಎಂದರು ಕ್ಷೀನಪ್ಪನು ಚೀನಪ್ಪನು ತೊಂದರೆಯೋ ಇಲ್ಲ ಏನೋ ಇಲ್ಲ ಎಂಬುದಾಗಿ ಹೇಳಿ ಜೋಡಿದಾರರ ಹಿತ್ತಲಿಗೆ ಹೋಗಿ ಎಳನೀರನ್ನು ಮುದ್ರಿಸಿ ತಂದನು ಎಲ್ಲರೂ ಕುಡಿದು ನದಿಯ ಕಡೆಗೆ ಸಂಧ್ಯಾ ವಂದನೆಗಾಗಿ ಹೊರಟು ಹೋದರು ಗುಂಡನು ಇವತ್ತಿನ ಹಾಗೆ ನಾನು ಯಾವಾಗಲೂ ಚಂಡಾಡಿ ಚಂಡಾಡಿರಲಿಲ್ಲ ಶಾಸ್ತ್ರಿ ಅರವತ್ತು ವರ್ಷದ ಮುದಕ ಏನ್ ಜೋರಾಗಿ ಏಟಾಕ್ತಾನಯ್ಯಾ ಜೋಡಿದಾರರು ಕುದುರೆ ಅಂತ ಓಡ್ತಾರೆ ನಿಮ್ ಭಾವ ಕೈಕಾಲು ಕದರ ಕಡ್ಡಿ ಅವರ ಗುರಿ ನೋಡಿದ್ಯಾ ವರ್ಷಕ್ಕೆ ಎರಡು ಸಲ ಆಡಿದ್ರು ಹೇಗ ಆಡ್ತಾರೆ ಎಂದನು ಒಂದು ಗಳಿಗೆ ಬಿಟ್ಟುಕೊಂಡು ಹಳ್ಳಿಗಳಲ್ಲಿ ಯುಗಾದಿ ಎಂದರೆ ಎಷ್ಟೋ ಚೆನ್ನ ಎಷ್ಟೋ ಸೊಗಸು ಎಷ್ಟೋ ಸಂಭ್ರಮ ನಮ್ಮ ಪಟ್ಟಣಗಳಲ್ಲಿ ಏನೂ ಇಲ್ಲ ಮನೆಗಳಲ್ಲಿ ಪಾಯಸ ಮಾಡಿದ್ರೆ ಮಾಡ್ತಾರೆ ಇಲ್ಲದಿದ್ರೆ ಅದೂ ಇಲ್ಲ ಎಂದನು ಆ ರಾತ್ರಿ ದೇವಸ್ಥಾನದಲ್ಲಿ ಪಂಚಾಂಗ ಶ್ರವಣ ನಮ್ಮೂರ ಜೋಯಿಸ ಪಂಚಾಂಗ ಹೇಳುವುದರಲ್ಲಿ ಜೋಯಿಸ ಪಂಚಾಂಗ ಹೇಳುವುದರಲ್ಲಿ ಬಹಳ ಪ್ರಸಿದ್ಧ ಪ್ರಸಿದ್ಧನಾದರೂ ಅವನಿಗೆ ಪಂಚಾಂಗವನ್ನು ಚೆನ್ನಾಗಿ ಓದುವುದಕ್ಕೆ ಬರುವುದಿಲ್ಲ ಕನ್ನಡ ಮೂರನೆಯ ತರಗತಿ ಬಂದ ಕೂಡದೆ ಅವರ ತಂದೆಯು ಅವರನ್ನು ಸ್ಕೂಲಿಂದ ಸ್ಕೂಲಿನಿಂದ ಬಿಡಿಸಿ ಪೌರವಹಿತಕ್ಕೆ ಹಾಕಿದರುತ್ತೆ ಅಲ್ಲಿಂದ ಈಚೆಗೆ ನಮ್ಮ ಜೋಯಿಸರು ತಾವಾಗಿಯೇ ಯಾವ ಗ್ರಂಥವನ್ನು ಸ್ವತಂತ್ರವಾಗಿ ಓದಿಕೊಂಡಿಲ್ಲ ಆದರೆ ಅವರಿಗೆ ವಾಚಾಳಿತನ ಬಹಳ ಹೆಚ್ಚು ಮದುವೆ ಮುಂಜುಗಳಲ್ಲಿ ಮಂತ್ರಗಳನ್ನು ಬಹಳ ಚೆನ್ನಾಗಿ ಹೇಳುತ್ತಾರೆ ಜ್ಯೋತಿಷ್ಯವನ್ನು ಹೇಳುವುದರಲ್ಲಿಯೂ ಪ್ರಶ್ನೆ ಎರಡನ್ನು ಕೇಳುವುದಕ್ಕೆ ಬಂದವರಿಂದ ಹೊರಡಿಸುವುದರಲ್ಲಿಯೂ ಅವರು ಬಹಳ ಗಟ್ಟಿಗಳು ಆದರೆ ಯಾವುದನ್ನಾದರೂ ಓದಬೇಕು ಎಂದರೆ ಜ್ಯೋಯಿಸರಿಗೆ ಪ್ರಾಣವೇ ಹೋದಂತೆ ಆಗುತ್ತದೆ ಓದುವಾಗ ಅವರು ಎಷ್ಟೋ ಅಕ್ಷರಗಳನ್ನು ನುಗ್ಗುತ್ತಾರೆ ಆದರೆ ಇದು ಎಲ್ಲರಿಗೂ ಗೊತ್ತಾಗುವುದಿಲ್ಲ ಜೋಡಿದಾರನ ಮನೆಯಿಂದ ಹರಳೆಣ್ಣೆಯ ದೀಪವು ಬಂದಿತು ಜೋಯಿಸಲು ಅದರ ಬೆಳಕಿನಲ್ಲಿಯೇ ಪಂಚಾಂಗವನ್ನು ಓದಬೇಕಾಗಿದ್ದರು ದೀಪದ ಪ್ರಕಾಶವು ಅಷ್ಟೇನೂ ಹೊಳಪಾಗಿರಲಿಲ್ಲ ನರಹರಿಯು ಬೇರೆ ಒಂದು ಲ್ಯಾಂಪ್ ತರಬಾರದೆ ಇದರಲ್ಲಿ ಓದೋದಕ್ಕೆ ಕಾಣದೇ ಇಲ್ಲವಲ್ಲ ಎಂದನು ಜೋಡಿದಾರರು ಕೂಡಲೇ ಬೇಡ ಬೇಡ ಪೂರ್ವಿಕರ ಪದ್ದತಿಗೆ ವಿರೋಧವಾಗಿ ಅದರಲ್ಲೂ ಈ ದಿವಸ ನಡೆಯುವುದು ನಡೆಯುವುದು ಶ್ರೇಯಸ್ಕರವಲ್ಲ ಎಂದು ಬಿಟ್ಟರು ಜೋಯಿಸರು ಪಂಚಾಂಗವನ್ನು ಓದಲು ಪ್ರಾರಂಭಿಸಿದರು ಶಾಸಕರ ಅರ್ಥವನ್ನು ಶಾಸ್ತ್ರಗಳು ಅರ್ಥವನ್ನು ಹೇಳಿದರು ಆ ವರ್ಷದ ಅಧಿಪತಿ ಅಧಿಕಾರಿಗಳು ಮಳೆ ಬೆಳೆ ಎಲ್ಲ ಹೇಳಂತರ ಕಂದಾಯದ ಫಲ ಪ್ರಾರಂಭವಾಯಿತು ಕಂದಾಯವೊಂದರೆ ಸರ್ಕಾರವಾದವರು ವಸೂಲ್ ಮಾಡ್ತಾರಲ್ಲ ಆ ಕಂದಾಯವಲ್ಲ ಪ್ರತಿಯೊಂದು ನಕ್ಷತ್ರಕ್ಕೂ ಒಂದು ಎರಡು ಮೂರನೆಯ ಕಂದಾಯವೊಂದು ಪಂಚಾಂಗಕರ್ತರು ಜೋಯಿಸರು ಗುಣಿಸಿ ಹಾಕಿದ್ದಾರೆ ಮೂರರಲ್ಲೂ ಅಂಕಿ ಇದ್ದರೆ ಒಳ್ಳೆಯದೆಂದು ಮೊದಲಲ್ಲಿ ಸೊನ್ನೆ ಇದ್ದರೆ ರೋಗ ಉಂಟಾಗುವುದೆಂದು ಎರಡನೇ ಎರಡನೆಯದರಲ್ಲಿ ಸೊನ್ನೆ ಇದ್ದರೆ ಭಯ ಸಂಭವಿಸುವುದೆಂದು ಕೊನೆಯಲ್ಲಿ ಸೊನ್ನೆ ಇದ್ದರೆ ದ್ರವ್ಯ ನಾಶವಾಗುವುದೆಂದು ಎಲ್ಲಾ ಸೊನ್ನೆಗಳೇ ಆದರೆ ಪ್ರಾಣಕ್ಕೆ ಅಪಾಯವೆಂದು ಜೋಯಿಸರು ಹೇಳಿದರು ನಾವೆಲ್ಲ ಆ ಕಂದಾಯಕ್ಕೆ ಬೆಲೆ ಕೊಡಲಿಲ್ಲವಾದರೂ ನಮ್ಮ ನಮ್ಮ ನಕ್ಷತ್ರಕ್ಕೆ ಎಲ್ಲಿ ಸೊನ್ನೆ ಬಿದ್ದಿದೆ ಎಂದು ನೋಡಿಕೊಳ್ಳುವುದನ್ನು ಮರೆಯಲಿಲ್ಲ ನಾಣೇ ಮಾತ್ರ ನನ್ನ ಕಿವಿಯಲ್ಲಿ ಗುಟ್ಟಾಗಿ ನನಗೆ ಮೂರು ಸಲ ಹೊತ್ ಸಲ ಮೂರು ಸೊನ್ನೆ ಬಿದ್ದಿತ್ತು ಸತ್ತು ಹೋಗ್ತೇನೆ ತಿಳಿದಿದ್ದೆ ಆದ್ರೂ ಕಲ್ಗುಂಡಾಗಿಯೇ ಇದ್ದೇನೆ ಎಂದ ನಮ್ಮ ಊರ ಪೇಟೆಯ ರೈತರಿಗೆ ಜೋಯಿಸರ ಮಾತಿನಲ್ಲಿ ಬಹಳ ನಂಬಿಕೆ ಅವರಿಗೆ ಅವರಿಗೆ ಮಾತ್ರ ಜೋಯಿಸರು ಹೇಳಿದ್ದೆಲ್ಲ ನಿಜವಾಗಿ ಬಿಟ್ಟಿದೆ ಎಂಬುದು ಅಲ್ಲ ಆದರೆ ಅವರು ಜೋಯಿಸರು ಹೇಳುವುದನ್ನು ನಂಬುವುದು ಒಂದು ಪುಣ್ಯ ಎಂದು ತಿಳಿದಿದ್ದಾರೆ ವಿದ್ಯಾವಂತರಾದ ರಂಗೇಗೌಡನಿಗೆ ವಿದ್ಯಾವಂತನಾದ ರಂಗೇಗೌಡನಿಗೆ ಕೂಡ ಜೋಯಿಸರ ಮಾತಲ್ಲಿ ಬಹಳ ನಂಬಿಕೆ ರೈತರೆಲ್ಲ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಹೆಸರಿಗೆ ನಕ್ಷತ್ರ ಸಂವತ್ಸರ ಫಲಗಳು ಹೇಗಿರುವುದನ್ನು ಕೇಳಿದರು ಜ್ಯೋಯಿಸರು ಗುಣಾಕಾರ ಹಾಕಿ ಸಾಮಾನ್ಯವಾಗಿ ಎಲ್ಲರಿಗೂ ಚೆನ್ನಾಗಿ ಇದೆ ಎಂದು ಹೇಳಿದರು ಅವರು ಯಾರಿಗೂ ಇಲ್ಲದ ಹೆದ್ದರಿ ಹುಟ್ಟಿಸದೆ ಹೊಸ ಸಂವತ್ಸ ಫಲ ಹಳೆಯದಕ್ಕಿಂತ ಚೆನ್ನಾಗಿಯೇ ಆಗುವುದೆಂದು ಪ್ರೋತ್ಸಾಹಿಸಿದರು ಅನಂತರ ಹೊನ್ನಾರು ಕಟ್ಟುವ ಚರ್ಚೆ ಬಂತು ಎಂದರೆ ಆ ವರುಷದ ಫಲಕ್ಕೆ ಅನುಸಾರವಾಗಿ ಯಾವ ಹೆಸರಿನವನು ಯಾವ ಬಣ್ಣದ ಎತ್ತುಗಳೊಂದಿಗೆ ಮೊದಲು ಜಮೀನನ್ನು ಉಳಬೇಕೆಂದು ಯುಗಾದಿ ಹಬ್ಬವಾದ ಮೇಲೆ ಈ ಹೊನ್ನಾರು ಕಟ್ಟುವವರಿಗೆ ಯಾರೋ ಸ್ವತಂತ್ರವಾಗಿ ಉಳಕೂಡದು ಯುಗಾದಿಯ ಹೊತ್ತಿಗೆ ಪೈರೆಲ್ಲ ಕಟಾವಾಗಿರುವುದರಿಂದ ಹೊಸ ಪೈರಿಗೆ ಹೊಸ ವರ್ಷದ ನಂತರವೇ ಉಳಬೇಕಾಗುತ್ತದೆ ಯಾರ ಹೆಸರಿಗೆ ಈ ಹೊನ್ನಾರು ಕಟ್ಟುವ ಗೌರವ ಬರುತ್ತದೋ ಅವನಿಗೆ ಆ ದಿವಸ ಸ್ವಲ್ಪ ದೊಡ್ಡ ಸ್ಥಿತಿ ಹೆಚ್ಚು ಕೂಡ ಇದು ಪ್ರತಿ ವರ್ಷವೂ ಒಬ್ಬೊಬ್ಬರಿಗೆ ಬರುವಂತೆ ಹೇಳುತ್ತಾರೆ ನಾವು ಹೇಳುವ ವರ್ಷ ಈ ಗೌರವವು ರಂಗೇಗೌಡನಿಗೆ ಬಂದಿತು ಹೊಂದಾರ ಕಟ್ಟುವುದಕ್ಕೆ ಯುಗಾದಿಯಾದ ನಾಲ್ಕನೆಯ ದಿವಸವೇ ಒತ್ತು ಆ ದಿನ ಬೆಳಗ್ಗೆ ನಮ್ಮ ಊರ ಬ್ರಾಹ್ಮಣರು ಪೇಟೆಯ ರೈತರು ನದಿಯಲ್ಲಿ ಸ್ನಾನ ಮಾಡಿ ಹಣೆಗೆ ನಾಮ ಅಕ್ಷೊತೆ ಇಟ್ಟುಕೊಂಡು ದೇವಸ್ಥಾನದಲ್ಲಿ ಸೇರಿದರು ದೇವರಿಗೆ ಮಂಗಳಾರತಿ ಆದ ನಂತರ ರಂಗನ ಎತ್ತಿಗೆ ಸುಮಂಗಲೀಯರು ಅರಿಸಿನ ಕುಂಕುಮ ಹಚ್ಚಿದರು ಅರ್ಚಕರು ಎಲ್ಲರಿಗೂ ಪ್ರಸಾದಗಳಾದ ನಂತರ ರಂಗನ ಕೊರಳಿಗೆ ಒಂದು ಮಾಲೆಯನ್ನು ಹಾಕಿ ಬರುವ ವರ್ಷ ಲೋಕದಲ್ಲೆಲ್ಲ ಹದಿನಾರು ಆಣೆ ಪೈರು ಬೆಳೆಯಲಿ ಎಂದರು ಎತ್ತುಗಳ ಕೋಡು ಎತ್ತುಗಳ ಕೋಡುಗಳಿಗೆ ಹೂಗಳನ್ನು ಕಟ್ಟಿದ ನಂತರ ದೇವಸ್ಥಾನದಲ್ಲಿ ಎಲ್ಲರೂ ಹೊರಟರು ಎಲ್ಲರಿಗಿಂತ ಮುಂಚೆ ರಂಗನು ತನ್ನ ಕೆಂಪು ಮತ್ತು ಬಿಳುಪು ಎತ್ತುಗಳನ್ನು ಹಿಡಿದುಕೊಂಡು ಹೊರಟನು ಎತ್ತುಗಳನ್ನು ಶಾಲು ಸಾಬಿಯು ತನ್ನ ಎತ್ತುಗಳನ್ನು ಉಳಿದ ರೈತರೆಲ್ಲ ತಮ್ಮ ತಮ್ಮ ಎತ್ತುಗಳನ್ನು ಹಿಡಿದುಕೊಂಡು ಹೊರಟರು ಈ ಮೆರವಣಿಗೆಯು ಮೊದಲು ಬ್ರಾಹ್ಮಣರ ಬೀದಿಯಲ್ಲಿ ಹೋಯಿತು ಸುಮಂಗಲಯರೆಲ್ಲ ರಂಗನ ಎತ್ತಿಗೆ ಹಣೆಗೆ ಅರಿಸಿನ ಕುಂಕುಮ ಹಚ್ಚಿ ಅವುಗಳಿಗೆ ತಿನ್ನಲು ಬಾಳೆಹಣ್ಣು ಅಕ್ಕಿಯನ್ನು ಕೊಟ್ಟು ಪೂಜೆ ಮಾಡಿದಳು ಮೆರವಣಿಗೆಯು ರಂಗನ ಮನೆಯ ಬಾಗಿಲಿಗೆ ಬಂದಾಗ ಹೊಸದಾಗಿ ಮದುವೆಯಾಗಿ ಮನೆಗೆ ಬಂದೇ ಬಂದಿದ್ದ ರಂಗನ ಹೆಂಡತಿಯು ಅರಸಿನ ಕುಂಕುಮವನ್ನು ಬಾಳೆಹಣ್ಣು ಅಕ್ಕಿಯನ್ನು ಒಂದು ಹೂವಿನ ಮಾಲೆಯನ್ನು ತೆಗೆದುಕೊಂಡು ಬೀದಿಗೆ ಬಂದಳು ಅವಳನ್ನು ನೋಡಿ ಶೀನಪ್ಪನು ಮೊದಲು ರಂಗನಿಗೆ ಪೂಜಾ ಮಾಡಬೇಕು ಆಮೇಲೆ ಬಸವಣ್ಣಗೆ ಎಂದನು ಪಾಪ ರಂಗನ ಹೆಂಡತಿಯು ನಾಚಿಕೆಯಿಂದ ಜೋಯಿಸರ ನೋಡಿದಳು ಜೋಯಿಸರು ಹೀನಪ್ಪ ಹೇಳದೆ ಸರಿ ಮೊದಲು ನೀನು ಗಂಡನಿಗೆ ಎಂದರು ಗಂಡನ ಹಣೆಗೆ ಕುಂಕುಮವನ್ನು ಇಟ್ಟಳು ಶೀನಪ್ಪ ಹೂವಿನ ಹಾರವೋ ಎಂದನು ಅವಳು ಗಾಬರಿಯಿಂದ ಅದನ್ನು ರಂಗನ ಕೊರಳಿಗೆ ಹಾಕಿ ಬೇಗ ಬೇಗ ಎತ್ತಿನ ಹಣೆಗೆ ಅರಸಿನ ಕುಂಕುಮವಿಟ್ಟು ಅವಳಕ್ಕೆ ಅಕ್ಕಿ ಬಾಳೆಹಣ್ಣು ತಿನ್ನಿಸಿ ಓಡಿ ಸುಮಾರು ಐವತ್ತು ಜೊತೆ ಎತ್ತುಗಳು ರಂಗನ ಹೊಲವನ್ನು ಒಂದು ಉತ್ತು ಅನಂತರ ತಮ್ಮ ತಮ್ಮ ಹೊಲಗಳಿಗೆ ಹೋಗಿ ಒಂದೊಂದು ಸಾಲನ್ನು ಕರಿದು ಮನೆಗೆ ಬಂದವು ರಂಗನೇನೋ ಅಂತಹ ಸುಂದರನಲ್ಲ ಆದರೂ ಶೀನಪ್ಪನು ಅವನಿಗೆ ದೃಷ್ಟಿಯಾಗಿದೆ ಎಂದು ಬಲಾತ್ಕರಿಸಿ ಅವನ ಮನೆಯ ಬಾಗಿಲಿನಲ್ಲಿ ರಂಗನ ಹೆಂಡತಿಯ ಕೈಯಲ್ಲಿ ಎತ್ತಿ ಆರತಿ ಎತ್ತಿಸಿದನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲರೂ ಮನೆಯನ್ನು ಸೇರಿದೆವು